ಶ್ರೀ ಗುರುಬ್ಜೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ವಿಶುದ್ಧ ವೇದಾಂತ ಪರಿಭಾಷಾ ಈ ನೋಡ್ತಾ ಇದ್ದೆವು ಈಗಾಗಲೇ ಹನ್ನೊಂದು ಕಂತುಗಳನ್ನು ನೋಡಿದ್ದೇವೆ ಇನ್ನೀಗ ಇವತ್ತು ಹನ್ನೆರಡನೇ ಕಂತು ಭಾಗ ಮೊದಲಿಗೆ ಶ್ರೀ ಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚಿದಾನಂದಿಂದ ಸರಸ್ವತಿ ಸರಸ್ವತಿ ಸ್ವಾಮೀಜಿಗಳವರ ಚರಣತಲಗಳಲ್ಲಿ ಶರಣ ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಾಯ ಶರ್ಮಾರ ಚರಣತಲಗಳಲ್ಲಿ ಶರಣಾಗುತ್ತ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಕೃತಿ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಇರುವಂತಹ ಹದಿನೇಳು ಕೃತಿಗಳಲ್ಲಿ ಹದಿನಾರು ಈಗಾಗಲೇ ನೋಡಿದ್ದೇವೆ ಹದಿನೇಳನೇ ಕೃತಿ ಇದು ವಿಶುದ್ಧ ವೇದಾಂತ ಪರಿಭಾಷಾ ಅದರಲ್ಲಿ ಹನ್ನೊಂದು ಕಂತುಗಳನ್ನು ನೋಡಿದ್ದೇವೆ ಈಗ ಇವತ್ತು ಹನ್ನೆರಡನೇ ಭಾಗವನ್ನು ನೋಡೋಣ ಇಲ್ಲಿ ಮುಖ್ಯವಾಗಿ ಜೀವಸ ಜನ್ಮಾದಿ ವ್ಯವಹಾರ ಇವತ್ತಿನ ವಿಚಾರ ಜೀವನಿಗೆ ಜನ್ಮಾದಿಗಳ ವ್ಯವಹಾರ ಹುಟ್ಟು ಸಾವು ಮುಂತಾದಂಥ ವ್ಯವಹಾರ ಜೀವನಿಗೆ ಇದರ ಬಗ್ಗೆ ವಿಶುದ್ಧವಾದ ವೇದಾಂತದ ಪರಿಭಾಷೆಯಲ್ಲಿ ಏನು ಹೇಳುತ್ತದೆ ತದೇವಂ ಜಗತು ಜನ್ಮಾದಿ ಮಾಯಿಕಮೇ ಅದೇ ರೀತಿಯಲ್ಲಿ ಈ ಜಗತ್ತಿನ ಜನ್ಮ ಹುಟ್ಟು ಮುಂತಾದವುಗಳು ಮಾಯಿಕವಾದುದ್ದೇ ಆಗಿದೆ ಮಾಯಾಮಯವಾದದ್ದೇ ಆಗಿದೆ ಯಥಾರ್ಥವಲ್ಲ ಪರಮಾರ್ಥಸ್ತು ತಸಷ್ಟಿಸ್ಥಿತಿ ಪ್ರಲಯು ಸರ್ವ ಅಪಿ ಸ್ವಕಾರಣೂತಬ್ರಹ್ಮ ಅನನ್ಯತ್ವ ಪರಮಾರ್ಥವಾದು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಯಗಳಲ್ಲಿ ಯಾವಾಗಲೂ ಆ ಬ್ರಹ್ಮ ಇದು ಜಗತ್ತಿಗೆ ಕಾರಣವಾದಂತಹ ಬ್ರಹ್ಮದ ಅನನ್ಯತ್ವವೇ ಆಗಿದೆ ಅಂದರೆ ಜಗತ್ತಿನ ಮೂಲ ಕಾರಣ ಬ್ರಹ್ಮ ಅಂದರೆ ಹೇಳ್ತೇವಲ್ಲ ಬ್ರಹ್ಮವು ಜಗತ್ತಿಗೂ ಅನನ್ಯತ್ವ ಅನ್ಯ ಅಲ್ಲ ಅದು ಬೇರೆ ಅಲ್ಲ ಭಿನ್ನವಲ್ಲ ಬ್ರಹ್ಮ ಭಿನ್ನವಲ್ಲ ಜಗತ್ತು ಎರಡೂ ಒಂದೇ ಪರಮಾರ್ಥವಾಗಿ ಅಂತೇಳಿ ಹಾಗಾಗಿ ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಇಲ್ಲ ಕೇವಲ ಮಾಯಾಮಯವಾಗಿ ತೋರಿ ಬರ್ತದೆ ಅಷ್ಟೇ ಅಂತೇಳಿ ಜೀವಾನಾಂಚ ಕ್ವಚಿಜನ್ಮ ಶೂಯಮಾಣ ಘಟಾಕಾಶ ಮಹಾಕಾಶ ನ್ಯಾಯೇನ ಇವ ವ್ಯಾಖ್ಯೇಯ ಜೀವರುಗಳಿಗೂ ಹಾಗೆ ಅಲ್ಲಲ್ಲಿ ಹುಟ್ಟು ಶ್ರೂಯಮಣ ಕೇಳಿ ಬರ್ತದೆ ಅದು ಘಟಾಕಾಶ ಮಹಾಕಾಶ ಆದಿಗಳಂತ ಅಂತೆ ಅದರ ನ್ಯಾಯದಂತೆ ವ್ಯಾಖ್ಯಾನಿಸಬೇಕು ಇತಿ ಸ್ಥಿತ ಎಂಬುದಾಗಿ ಇದೆ ಅಂದರೆ ಈಗ ಒಂದು ಹೊಸ ಮಡಿಕೆ ಮಾಡಿದರೆ ಅದರೊಳಗಡೆ ಒಂದು ಆಕಾಶ ಉತ್ಪತ್ತಿ ಆಗ್ತದೆ ಅದು ಆದ ಯಥಾರ್ಥವಾಗಿ ಉತ್ಪತ್ತಿಯಾದ ಆಕಾಶ ಅಲ್ಲ ಇದ್ದ ಮಹಾಕಾಶದಲ್ಲೇ ಒಂದು ವಿಭಾಗ ಆಯಿತು ಅದರೊಳಗಿನ ಆಕಾಶ ಅಂತೇಳಿ ಪಾತ್ರ ಮಡಿಕೆಯೊಳಗಿಂದು ಹಾಗೆ ಆ ಮಡಿಕೆ ಒಡೆದು ಅದರೊಳಗಿದ್ದ ಆಕಾಶ ಹೊರಗಿನ ಆಕಾಶದಲ್ಲಿ ಒಂದಾಗಿ ಬೆರೆಯಿತ್ತು ಅಷ್ಟೇ ರೀ ತಿಳ್ಕೊಳ್ಬೇಕು ಜೀವದ ಜನ್ಮ ಬೇರೆಲ್ಲ ಜೀವನಿಗೆ ಜನ್ಮ ಅಂತೇಳಿ ಹೇಳಿದರೆ ಮಹಾಕಾಶದಿಂದ ಒಂದು ಪ್ರತ್ಯೇಕ ಘಟಾಕಾಶದ ಹಾಗೆ ತೋರಿ ಒಂದು ಆವರಣ ಅಷ್ಟೇ ಆ ಆವರಣವು ಇಲ್ಲದೇ ಆದಾಗ ಮಹಾಕಾಶದೊಂದಿಗೆ ಅದು ಲೀನ ಆಗ್ತದೆ ಘಟಾಕಾಶ ಒಳಗಿನ ಆಕಾಶ ಅಥವಾ ಪಿಂಡ ಪಿಂಡಾಂಡವು ಬ್ರಹ್ಮಾಂಡದ ಲೀನವಾಗ್ತದೆ ಅದನ್ನೇ ಲಯ ಅಥವಾ ಮರಣ ಅಂತ ಹೇಳ್ತಾರೆ ಯಥಾರ್ಥವಾಗಿ ಅಲ್ಲಿ ಕೇವಲ ಒಂದು ಆವರಣ ಅದನ್ನೇ ಮಾಯೆಯ ಆವರಣ ವಿದ್ಯೆಯ ಆವರಣ ಅಂತ ಹೇಳುವಂಥದ್ದು ಆ ವಿದ್ಯೆಯಿಂದ ಜನ್ಮ ಶರೀರ ಹಾಗಾಗಿ ಅದು ಕೇವಲ ಒಂದು ಆವರಣದಲ್ಲಿ ಅಷ್ಟೇ ಪ್ರತ್ಯೇಕಿಸ್ತಕ್ಕಂಥದ್ದು ಒಂದು ಹಾಲನ್ನು ಪಾರ್ಟಿಷನ್ ಮಾಡಿದ ಹಾಗೆ ವಿಭಾಗ ಅದೇ ರೀತಿಯಲ್ಲಿ ಮಹಾಕಾಶ ಯಾವುದಿದೆ ಅದರಲ್ಲಿ ಒಂದು ದೇಹಾಕಾಶ ಪ್ರತ್ಯೇಕವಾಗ್ತದೆ ಹೀಗೆ ತೀವಾ ವ್ಯವಹಾರಾ ಘಟಾಕಾಶಮಹಾಕಾಶವ್ಯವಹಾರಾದ ಬೋದ್ಧವ್ಯಾನ್ ಶಕ್ಯ ಅದೇ ರೀತಿ ಜೀವನ ಎಲ್ಲ ವ್ಯವಹಾರಗಳು ಕೂಡ ಘಟಾಕಾಶ ಮಹಾಕಾಶದ ವ್ಯವಹಾರದಂತೆಯೇ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ಉತ್ತಮ ಚ ಅಭಿಯುಕ್ತೈ ಆಧಿಶಂಕರ ಪರಮಗುರುಗಳಾದಂತಹ ಗೌಡಪಾದರಿಂದ ಹೇಳಲ್ಪಟ್ಟಿದೆ ಅಂದರೆ ಆಪ್ತವಾಕ್ಯ ಪ್ರಮಾಣ ವಾಕ್ಯ ನಾವು ವಿಶ್ವಾಸವಿಡಬೇಕಾದಂಥ ವಾಕ್ಯ ಹಾಗೂ ವೃದ್ಧರು ವೃದ್ಧಮತ ಇದು ಅಂದರೆ ಹಿರಿಯರು ಆಯಿತು ಮತ್ತು ಜ್ಞಾನಿಗಳು ಆಯಿತು ಈ ಎರಡೂ ದೃಷ್ಟಿಯಿಂದಲೂ ಕೂಡ ಹ್ಞೂ ಅಭಿಯುಕ್ತರು ಅಂತೇಳಿದರೆ ಹಾಗೆ ಇನ್ನೊಂದು ಏನು ಅಂತೇಳಿ ಹೇಳಿದರೆ ಈ ಯಾವ ಲೌಕಿಕ ವ್ಯವಹಾರ ಇದೆ ಅದಕ್ಕೆ ವಿರುದ್ಧವಾಗಿ ಹೇಳತಕ್ಕಂಥವರು ಅಂತೇಳಿ ಹೇಳ್ತಾರೆ ಅಭಿಯುಕ್ತ ಅಂತ ಹೇಳಿದರೆ ಒಂದು ವಿಚಾರಕ್ಕೆ ವಿರುದ್ಧವಾಗಿ ಹೇಳತಕ್ಕಂಥ ಸಮರ್ಥನೆ ಒಂದು ವಿಚಾರವನ್ನೇ ಸಮರ್ಥನೆ ಮಾಡುವಂಥದ್ದಲ್ಲ ಆ ವಿಚಾರದ ವಿರುದ್ಧ ಸಮರ್ಥನೆ ಹೇಳತಕ್ಕಂಥ ವಾಕ್ಯ ಇದು ಹೇಳತಕ್ಕಂಥವರು ಅಭಿಯುಕ್ತರು ಅಂತೇಳಿ ಆ ರೀತಿ ಕೂಡ ಇದೆ ಇಲ್ಲಿಗ ಜೀವನ ಜನ್ಮಾದ ವ್ಯವಹಾರಕ್ಕೆ ವಿರುದ್ಧವಾಗಿ ಗೌಡಪ್ಪಾದರು ಏನು ಹೇಳಿದ್ದಾರೆ ಅಂಥೇಳಿ ಘಟಾದಿಶು ಪ್ರಲೀನೇಶು ಘಟ ಆಕಾಶ ಆದಯೋ ಯಥ ಇಹಾತ್ಮನಿ ತದ್ಜೀವಾತ್ಮನ ಯಥೈಕಸ್ ಘಟಾಕಾಶ ರಜೋಧೂಮಿ ನರ್ವೇ ಸಂಪ್ರಯು ತೀವ್ವ ಸುಖಾ ಅಂದರೆ ಘಟಾದಿಷು ಪ್ರಲೀನು ಮಡಿಕೆಗಳು ಮುಂತಾದು ನಾಶವಾದಾಗ ಹುಡ್ಡಿಯಾಗಿ ಹೋದಾಗ ಘಟ ಆಕಾಶ ಆದಾಯ ಘಟಾಕಾಶಾದಿಗಳು ಅದರೊಳಗಿನ ಅವಕಾಶಾದಿಗಳು ಹೇಗೆ ಆಕಾಶೆ ಸಂಪ್ರದಾಯದಂತೆ ಮಹಾಕಾಶದಲ್ಲಿ ಹೇಗೆ ಲೀನವಾಗ್ತವೋ ಹೊರಗಿನ ಆಕಾಶದಲ್ಲಿ ತದ್ವಜ್ಜೀವ ಇಹಾತ್ಮನಿ ಅದೇ ರೀತಿಯಲ್ಲಿ ಈ ಜೀವರುಗಳು ಆತ್ಮನಲ್ಲಿ ಲೀನವಾಗ್ತವೆ ಅಂತೇಳಿ ತಿಳಿಯಬೇಕು ಯಥೈಕಸ್ಮಿನ್ ಘಟಾಕಾಶೆ ರಜೋ ಧೂಮಾದಿ ಭಿಸ್ ಹೇಗೆ ಒಂದು ಘಟಾಕಾಶದಲ್ಲಿ ರಜಸ್ಸು ಅಂದರೆ ಧೂಳಿನ ಕಣಗಳು ಧೂಮ ಇತ್ಯಾದಿಗಳಿಂದ ಕೂಡಿರತಕ್ಕಂತಹ ಯಾವ ಘಟಾಕಾಶ ಇದೆ ಅದರಲ್ಲಿ ನ ಸರ್ವೇ ಸಂಪ್ರಯುಜ್ಯಂತೆ ತದ್ವಜ್ಜೀವ ಸುಖಾದಿಪಿ ಅವೆಲ್ಲವೂ ಕೂಡ ಉಪಯೋಗಿಸಲು ಅದೇ ರೀತಿಯಲ್ಲಿ ಜೀವರು ಕೂಡ ಎಲ್ಲ ಸುಖಗಳನ್ನು ಪಡೆಯುವುದಿಲ್ಲ ಇದ್ದರೂ ಕೂಡ ಊಪಕಾರ್ಯಸ್ಯ ಭಿಧ್ಯ ಆಕಾಶ ನ ಭೇದಸ್ತಿ ತದ್ಜೀವೇಶು ನಿರ್ಣಯ್ಯ ಅಂತೇಳಿ ಹೇಳಲ್ಪಡತಕ್ಕಂತಹ ಯುವಗಳು ಭ್ಯಂತೆಯೇ ತತ್ರ ತತ್ರವು ಅಲ್ಲೇ ಭೇದಿಸಲ್ಪಡ್ತವೆ ರೂಪವೂ ಹೋಗ್ತದೆ ಕಾರ್ಯವೂ ಹೋಗ್ತದೆ ಆಕಾಶಸ್ಯ ನ ಭೇದ ವಸ್ತಿ ಅಂದರೆ ಭೇದ್ ಭಿದ್ಯಂತೆ ಅಂತೇಳಿ ಭೇದ ಮಾಡಲ್ಪಡ್ತವೆ ಅಂದರೆ ರೂಪ ಕಾರ್ಯಾದಿಗಳಿಂದ ಒಂದೊಂದು ವಸ್ತುಗಳು ಕೂಡ ಅದರ ರೂಪ ಬೇರೆ ಅದರ ಕಾರ್ಯ ಬೇರೆ ಅಂಥೇಳಿ ನಾನಾ ಥರದ ವಸ್ತುಗಳು ಕಂಡು ಜಗತ್ತಿನಲ್ಲಿ ಆಕಾಶಸ ನ ಭೇದಿ ಅದರ ಆಕಾಶಕ್ಕೆ ಭೇದ ಇಲ್ಲ ಒಂದೇ ರೀತಿ ಇರ್ತದೆ ತದ್ವಜ್ಜಿ ವೇಶಿ ನಿರ್ಣಯ ಅದೇ ರೀತಿ ಜೀವರು ರೂಪ ಕಾರ್ಯ ಆದಿಗಳಿಂದ ಬೇರೆ ಬೇರೆ ಆಗಿ ಯಥಾರ್ಥ ಪರಮಾರ್ಥವಾಗಿ ಪರಮಾರ್ಥ ದೃಷ್ಟಿಯಿಂದ ಭೇದ ಇಲ್ಲ ಆಕಾಶದಂತೆ ಅಂತ ತಿಳಿಯಬೇಕು ಆ ನಾಕಾಶ ಘಟಾಕಾಶವೋ ವಿಕಾರಾವಯವೋ ಯಥ ನೈವ ಆತ್ಮನಃ ಸದಾ ಜೀವೋ ವಿಕಾರಾವಯವೌ ಯಥ ಆಕಾಶಕ್ಕೆ ಘಟಾಕಾಶವು ಒಂದು ಅವಯವ ವಿಕಾರ ಅಂಥೇಳಿ ಹೇಗೆ ತಿಳಿಯಬಾರದು ಆಕಾಶದ ಅವಯವವೋ ಅಂಗವೋ ಘಟಾಕಾಶ ಮಹಾಕಾಶಕ್ಕೆ ಒಂದು ಕೈ ಕಾಲು ಇದ್ದ ಹಾಗೆಯ ಶರೀರಕ್ಕೆ ಅಲ್ಲ ಹಾಗೆ ನೈ ಆತ್ಮನ ಸದಾ ಜೀವೋ ವಿಕಾರಾವಯವೋ ಯಥಾ ಅದೇ ರೀತಿಯಲ್ಲಿ ಎಂದಿಗೂ ಕೂಡ ಈ ಜೀವ ಏನತಕ್ಕಂಥದ್ದು ಜೀವನು ಆತ್ಮನಿಗೆ ಒಂದು ಅಂಗ ಅಥವಾ ಆತ್ಮನ ಒಂದು ವಿಕಾರ ಅಂತೇಳಿ ತಿಳಿಯಬಾರದು ಯಥವತಿ ಬಾಲಾಂ ಗಗನಂ ಮಲಿನಂ ಮಲೈ ತಥಾ ಅಬು ಅಬುದ್ಧ ಆತ್ಮೀ ಮಲಿನೋಮಲೈ ಹೇಗೆ ಮಕ್ಕಳಿಗೆ ಆಕಾಶವು ಕೊಳಕಾಗಿದೆ ಅಂಥೇಳಿ ತೋರಿ ಬರ್ತದೋ ಆಕಾಶ ಧೂಳಿದ್ದಾಗ ಆದರೆ ಆಕಾಶಕ್ಕೆ ಯಾವುದೇ ಸೋಂಕು ಅದರಿಂದ ಇಲ್ಲ ಹಾಗೆಯೇ ಅಬುದ್ಧರಿಗೆ ಅಜ್ಞಾನಿಗಳಿಗೆ ಆತ್ಮನೂ ಕೂಡ ಪಾಪ ಆತ್ಮ ಪಾಪ ಕರ್ಮಾಹಂ ಅಂತೇಳಿ ಕಂಡು ಬರ್ತದೆ ಪಾಪಿ ಪುಣ್ಯ ಪುಣ್ಯವಂತಹ ಪಾಪ ಪಾಪಿ ಅಂಥೇಳಿ ಇತ್ಯಾದಿ ಯಾವುದೇ ಸೋಂಕು ಇಲ್ಲ ನಿಜವಾಗದಕ್ಕೆ ಯಾವುದೇ ಮಾಲಿನ್ಯ ಇಲ್ಲ ಮರಣೆ ಸಂಭವೇ ಚೈವ ಗತ್ಯ ಆಗಮನೆಯೋರಿ ಸ್ಥಿತೌ ಸರ್ವಶರೀರೇಶು ಚಕಾಶೇನ ಅವಿಲಕ್ಷಣ ಆಕಾಶದಿಂದ ಅವಿಲಕ್ಷಣವಾಗಿ ಅಂದರೆ ಪ್ರತ್ಯೇಕವಲ್ಲದೆ ಸರ್ವ ಶರೀರಗಳಲ್ಲೇ ಇರತಕ್ಕಂಥದ್ದು ಆಕಾಶದಂತೆ ಮರಣದಲ್ಲಿಯೂ ಸೃಷ್ಟಿಯಲ್ಲಿ ಜನನದಲ್ಲಿಯೂ ಗತಿ ಅವಗಮನ ಇವರ ಹೋಗುವುದು ಬರುವುದಿರಲಿ ಎಲ್ಲದರಲ್ಲೂ ಕೂಡ ಎಲ್ಲ ಶರೀರಗಳಲ್ಲಿ ಇರತಕ್ಕಂತಹದ್ದು ಒಂದೇ ಒಂದು ಅದೇ ಆತ್ಮ ಸಂಘಾತ ಸ್ವಪ್ನವತ್ ಸರ್ವಂ ಎಲ್ಲ ಈ ಶರೀರ ಇಂದ್ರಿಯಗಳು ಇವುಗಳ ಸಮೂಹ ಇದೆಲ್ಲವೂ ಕೂಡ ಸೂಕ್ಷ್ಮ ಇಂದ್ರಿಯಗಳಿರುವುದು ಸೂಕ್ಷ್ಮ ಶರೀರ ಇರ್ಬೋದೆಲ್ಲ ಸ್ವಪ್ನವತ್ ಕನಸಿನಂತೆ ಆತ್ಮಮ ಆತ್ಮಮ್ಮ ಅವಿಸರ್ಜಿತ ಆತ್ಮ ಮಾವಾಸರ್ಜಿತ ಆತ್ಮ ಮಾಯಾ ವಿಸರ್ಜಿತ ಅಂದರೆ ಇವುಗಳೆಲ್ಲ ಆತ್ಮನ ಮಾಯೆಯಿಂದ ವಿಶೇಷವಾಗಿ ಸರ್ಜಿತವ ದೃಷ್ಟಿಯಾದಂಥವುಗಳು ಯಾವುದು ಶರೀರೇಂದ್ರಿಯಾದಿಗಳು ಆಧಿಕ್ಕೆ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ ಆಧಿಕ್ಕೆ ಹೆಚ್ಚುಗಾರಿಕೆಯಲ್ಲಿ ಸರ್ವಸಾಮ್ಯೇವ ಅಥವಾ ಎಲ್ಲವು ಒಂದೇ ಅಂತೇಳಿ ಹೇಳುವುದರಲ್ಲಿ ನ ಉಪಪತ್ತಿರ್ಹಿ ವಿದ್ಯತೆ ಅದಕ್ಕೆ ಬೇರೆ ಆಧಾರ ಇಲ್ಲ ಆತ್ಮನ ಕುರಿತಾಗಿ ಅಂತೇಳಿ ಹೇಳ್ತಾರೆ ಗೋಡಪ್ಪ ಅದರ ಕಾರಿಕೆಯಲ್ಲಿ ಮೂರು ನಾಲ್ಕು ಹತ್ತು ಇತಿ ಎಂಬುದಾಗಿ ಸರ್ವಥಿ ಯಥ ಆಕಾಶ ಏಕಸವ ಸ್ವತಃ ಉತ್ಪತ್ತಿ ನಾಶ ಮಾಲಿನ್ಯ ಮಾಲಿನ್ಯ ಮಾಲಿನ್ಯ ಅಮಾಲಿನ್ಯ ಕಾರ್ಯಸಮ್ಯಾಭೇದಗತ್ಯಗತ್ಯದ್ಯವಹಾರ ಉಪಾಧಿವ ಯಥ ಆಕಾಶ ಘಟಾದಿ ಆಕಾಶ ನ ವಿಕಾರಾಂಶ ವಿಕಾರಗಳು ಅಲ್ಲವೋ ಅಂಶಗಳು ಅಲ್ಲವೋ ಹೇಗೆ ಘಟ ಆಕಾಡಿಗಳು ಮಹಾಕಾಶಕ್ಕೆ ಎವೇವ ಜೀವಾನಾಂ ಉತ್ಪತ್ತಿಯಾದಿವ್ಯವಹಾರಾ ಉಪಾಧಿವ ಅದೇ ರೀತಿಯಲ್ಲಿ ಜೀವರಿಗೆ ಉತ್ಪತ್ತಿಯಾದಿ ವ್ಯವಹಾರಗಳನ್ನು ಉಪಾಧಿವೆಂದು ತಿಳಿಯಬೇಕು ಉಪಾಧಿ ಅದು ಅಂದರೆ ನಾಮರೂಪಾದಿ ಭೇದಗಳಿಂದ ಭೇದಗತ್ಯಗತ್ಯಾದಿವ್ಯವಹಾರ ಅಪಿ ಔಪಾಧಿ ಎಲ್ಲ ಔಪಾಧಿಕವಾದ ಉಳಿ ರುಪಕಾರ್ಯಸಮಾಖತ ಭೇದ್ಚ ತಥವಾ ಉಪಿನ್ನ ಪಾರಮರ್ಥಿ ಅವೆಲ್ಲ ಪಾರಮಾರ್ಥಿಕ ಅಲ್ಲ ಕೇವಲ ಉಪಾಧಿಭೇದದಿಂದ ನಾಮ ರೂಪಾತ್ಮಕವಾಗಿ ವ್ಯತ್ಯಾಸ ಕಾಣ್ತದೆ ಭೇದ ಅಂಥೇಳಿ ಸರ್ವಥಿ ಯಥ ಆಕಾಶ ಏಕಸವ್ಯ ಒಂದೇ ಆಗಿರ್ತಕ್ಕಂಥ ಆಕಾಶಕ್ಕೆ ಉತ್ಪತ್ತಿನಾಶ ಮಾಲಿನ್ಯ ಅಮಲಿನ್ಯ ಗತಿ ಆಗತಿ ಇತ್ಯಾದಿ ವ್ಯವಹಾರ ಘಟಾದಿ ಉಪಾಧಿ ಕೃತ ಇವ ಈ ಆಕಾಶಕ್ಕೆ ನಿಜವಾಗಿ ಇನ್ನೊಂದು ಯಾವುದೇ ವಸ್ತು ಘಟ ಇದೆ ಒಂದು ಮಡಿಕೆ ಇದೆ ಅದರೊಳಗೆ ಇನ್ನೊಂದು ಆಕಾಶ ಇದೆ ಅಂಥೇಳಿ ಅದು ವ್ಯಾವಹಾರಿಕವಾಗಿ ತೋರಿ ಬರ್ತಿದೆ ವಿನಃ ಯಥಾಚ ಆಕಾಶ ಘಟಾದಿ ಆಕಾಶ ನ ವಿಕಾರಾಪಿ ಅಂಶಾ ಈ ಘಟಾದಿ ಆಕಾಶಗಳು ಯಾವುವಿವೆ ಅದು ಮಹಾಕಾಶಕ್ಕೆ ವಿಕಾರವೂ ಅದರ ಅಂಶವೂ ಇದಲ್ಲ ಅದೇ ಇದು ಅದರಲ್ಲಿರುವುದು ಕೂಡ ಇದೆ ಅದೇ ರೀತಿಯಲ್ಲಿ ಜೀವನೇ ಆತ್ಮನು ಯಥಾಚ ಆಕಾಶ ಹೊರತು ಆತ್ಮನ ಅಂಗವಲ್ಲ ಜೀವ ಆತ್ಮನ ಅಂಶವೂ ಅಲ್ಲ ಹಾಗಾಗಿ ನಾವು ಪರಮಾತ್ಮನ ಅಂಶ ಅಂತೇಳಿ ಹೇಳುವಂಥದ್ದು ಒಂದು ತತ್ವ ಬೇರೆ ನಾವು ಪರಮಾತ್ಮ ಸ್ವರೂಪರೇ ಆಗಿದ್ದೇವೆ ಅಂದರೆ ನಾನು ಅಂಥೇಳಿ ಇಲ್ಲ ನಿಜವಾಗಿ ಹಾಗೆ ಹೇಳಿದರೆ ಸರಿ ನಾನು ಅಂದರೆ ಈ ದೇಹ ಮಾತ್ರ ಕಾಣುವಂಥ ದೇಹ ಇಂದ್ರಿಯಗಳು ಒಳಗಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಎಲ್ಲರೊಳಗಿರ್ತಕ್ಕಂಥವನು ಅವನನ್ನೇ ನಾವು ಆತ್ಮ ಅಂತೇಳಿ ಕರೀತೇವೆ ನಮ್ಮೊಳಗಿರುವಂಥ ಪರಮಾತ್ಮನನ್ನು ಅವನೇ ಎಲ್ಲರೊಳಗಿದ್ದಾನೆ ಅಂಥೇಳಿ ತಿಳಿಬೇಕು ಯಥ ಆಕಾಶ ಕಾರ್ಯ ಪೃಥಿವೀತ್ವೇ ಅಪಿ ಘಟಾದ ಘಟನೆ ಆಕಾಶಾನ್ ಅನನ್ಯಸ ಆವಿದ್ಯಕ ಮಾಯೆಯ ಭೇದ ವ್ಯವಹಾರ ಆಕಾಶದಿಂದ ಉಂಟಾದದ್ದು ಪೃಥ್ವಿ ಆಕಾಶದ್ದು ವಾಯು ವಾಯು ಅಗ್ನಿ ಅಗ್ನಿ ಲಾಭ ಅದಭ್ಯಪ್ ಪೃಥ್ವೀ ಅಂತೇಳಿ ಪರೋಕ್ಷವಾಗಿ ಆಕಾಶದಲ್ಲಿ ಪೃಥ್ವಿ ಆಗಿದೆ ಭೇದ ಕೇವಲ ವ್ಯಾವಹಾರ ಅವಿದ್ಯಾ ಮಾಯೆಯದು ಹೊರತು ವ್ಯತ್ಯಾಸ ಇಲ್ಲ ಏಕಸ್ಮನ್ನೇ ಪರಮಾತ್ಮನಿ ಅವಿದ್ಯಾಕಲ್ಪಿತ ಮಾಯಾ ಕಾರ್ಯತ್ವ ಇದೆ ಇದೇ ರೀತಿಯಲ್ಲಿ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅವಿದ್ಯಾಕಲ್ಪಿತವಾದ ಮಾಯಾ ಕಾರ್ಯದಿಂದಾಗಿಯೇ ಮಾಯ ಕಾರ್ಯದಿಂದಾಗಿಯೇ ಸರ್ವ ಕಾರ್ಯಕರಣಸಂಘಾತನಾ ಎಲ್ಲ ಕಾರ್ಯಕರಣಸಂಘಾತ ಸಮೂಹಗಳಿಗೆ ನ ವಸ್ತು ವೃತ್ತ ಉಪಾಧಿ ಉಪಹಿತ ಜೀವಭೇದೋವಾ ವಿದ್ಯತೆ ಇಲ್ಲಿ ಶ್ಲೋಕಾನ ಪಿಂಡಿತಾರ್ಥ ಇದರ ಸಾರಾಂಶ ಏನ ಶ್ಲೋಕಗಳದ್ದು ಗೌಡಪಾದಗಾರಿಕೆಗಳ ವಸ್ತುತಃ ಭೇದ ಇಲ್ಲ ಕಾರ್ಯಕರಣ ಸಂಘಾತವಾಗಿರ್ತಕ್ಕಂತಹ ಈ ಜೀವನಿಗೂ ಮತ್ತು ಆತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಭೇದ ಇಲ್ಲ ಅಂಥೇಳಿ ಅದರ ಮತದಾರ್ಥ ಪಿಂಡಿತಾರ್ಥ ಅಂತೇಳಿ ಹೇಳ್ತಾರೆ ಸಾರ ಅಂತೇಳಿ ಇದು ಜೀವನಿಗೆ ಜನ್ಮಾದಿ ವ್ಯವಹಾರ ಇದರ ಬಗ್ಗೆ ಹೇಳಿರ್ತಕ್ಕಂಥದ್ದು ಇನ್ನು ಏಳನೆಯದು ವಿಚಾರ ಪ್ರಮಾಣ ಪ್ರಮೇಯ ವ್ಯವಹಾರ ತರ್ಕಶ್ಚ ಅಂತೇಳಿ ಮುಂದಿನದು ಬರ್ತದೆ ಯತ್ ಕಚಿತ್ ಪರಬ್ರಹ್ಮಣ ಸಕತ್ಪತ್ತಿ ಶೂಯತೆ ಜೀವಾ ತತ್ರ ಘಟಾಕಾಶಾದು ಉತ್ಪತ್ತಿರಿವ ಮಾಯಿಕಿ ಸಾ ಕಲ್ಪನೀಯಂ ಇತ್ಯುಕ್ತ ಎಂಬುದು ಹೇಳಲ್ಪಟ್ಟಿದೆ ಎಲ್ಲೆಲ್ಲಿ ಸೃಷ್ಟಿಯ ಬಗ್ಗೆ ಹೇಳಿದೆ ಪರಬ್ರಹ್ಮಣಿಂದ ಪರಬ್ರಹ್ಮನ ಕಾರಣದಿಂದ ಉತ್ಪತ್ತಿಯು ಕೇಳಿ ಬರ್ತದೋ ಶ್ರುತಿಗಳಲ್ಲಿ ಜೀವಾ ತಟಾಕಾಶಾ ಉತ್ಪತ್ತಿರಿವ ಮಾಯಿಕೀ ಸಾೀವರುಗಳ ಉತ್ಪತ್ತಿಯಾದದ್ದು ಕೂಡ ಘಟಾಕಾಶದ ಉತ್ಪತ್ತಿಯಂತೆ ಮಾಯಿಕವಾದದ್ದು ಅಂತ ಅಂತೇಳಿ ಕಲ್ಪಿಸಬೇಕು ಅಂತೇಳಿ ಹೇಳಿದ್ದಾರೆ ಪ್ರಾಣ್ಣ ತೂ ಪರಸನ ಜೀವಭಾವೇನ ಅವಸ್ಥಾನ ಅಸ್ ಶರೀರೆ ಇವಂತ ಶ್ರತಿಯ ಪ್ರಾಯ ಪರಮಾತ್ಮನ ಜೀವಭಾವದಿಂದ ನೆಲೆಸಿರುವಿಕೆ ಶರೀರದಲ್ಲಿ ಅಂಥೇಳಿ ಶ್ರುತಿಗಳು ಹೇಳ್ತವೆ ಪರಮಾತ್ಮನೇ ಜೀವಭಾವದಿಂದ ಶರೀರದೊಳಗೆ ಇರ್ತಾನೆ ಅಂಥೇಳಿ ಅನೇನ ಜೀವೇನ ಆತ್ಮನ ಅನುಪ್ರವಿಷ್ಯ ಅನುಪ್ರವಿಷ್ಯ ನಾಮರೂಪಿ ವ್ಯಾಕರಣವಾಣಿ ನಾಮರೂಪಗಳನ್ನು ಭೇದ ನಾಮರೂಪ ಭೇದಗಳಿಂದ ಭೇದಗಳನ್ನು ಉಂಟು ಮಾಡ್ತೇನೆ ಅಂಥೇಳಿ ಚಾಂದೋಗ್ಯ ಶ್ರುತಿ ಆರು ಮೂರು ಎರಡು ಅನೇನ ಜೀವನ ಆತ್ಮನ ಈ ಜೀವನದ ಆತ್ಮನಿಂದ ಅನುಪ್ರವೇಶಿ ಆತ್ಮನ ರೂಪದಿಂದ ಪ್ರವೇಶಿಸಿ ನಾಮ ರೂಪಾದಿ ವ್ಯತ್ಯಾಸ ಭೇದವನ್ನು ಉಂಟು ಮಾಡ್ತೇನೆ ತತ್ಸೃಷ್ಟ್ವಾ ತದೇ ಅನುಪ್ರವೇಶ ಅದನ್ನು ಸೃಷ್ಟಿಸಿ ಅದನ್ನೇ ತಾನು ಪ್ರವೇಶಿಸಿದ ಯಾವುದನ್ನು ಜಗತ್ತನ್ನು ಅಂತ ಹೇಳ್ತೈತ್ತಿರುವ ಪ್ರಶ್ನೆ ಎರಡು ಆರು ಇತ್ಯ ಸೃಷ್ಟೇ ಇತ್ಯ ಸೃಷ್ಟಿ ಕಾರ್ಯಕರಣ ಸಂಘಾತೆ ಸೃಷ್ಟಿಯಾದಂತಹ ಕಾರ್ಯಕರಣ ಸಂಘಾತರ ಸಮೂಹದಲ್ಲಿ ಜೀವಭಾವಿನ ಆತ್ಮನಃ ಪ್ರವೇಶ ಬೃಹತ್ಯ ಇವುಗಳೇನು ಹೇಳ್ತವೆ ಜೀವಭಾವದಿಂದ ಆತ್ಮನೇ ಪ್ರವೇಶ ಮಾಡಿದ್ದಾನೆ ಅಂತೇಳಿ ಹೇಳ್ತವೆ ಸ್ಮೃತ ಎಷ್ಟ ಸ್ಮೃತಿಗಳು ಏನು ಹೇಳ್ತವೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರ ಶುಭಾರತ ಭಗವದ್ಗೀತೆ ಹೇಳ್ತದೆ ಹದಿಮೂರು ಎರಡು ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಂದರೆ ಎಲ್ಲ ದೇಹಗಳಲ್ಲಿರುವುದು ಎಲ್ಲ ಪ್ರಕೃತಿಯಲ್ಲಿಯೂ ಕೂಡ ಕ್ಷೇತ್ರಜ್ಞನನ್ನು ನಾನೇ ಅಂತೇಳಿ ತಿಳಿಯಿ ಎಲ್ಲದರೊಳಗಿರುವ ಚೈತನ್ಯ ಆತ್ಮ ನಾನೇ ಅಂತೇಳಿ ತಿಳಿ ಪರಮಾತ್ಮ ಸಮು ಭೂತು ತಿಷ್ಟಂತ ಪರಮೇಶ್ವರ ಎಲ್ಲ ಭೂತಗಳಲ್ಲಿಯೂ ಜೀವಗಳಲ್ಲಿ ಚರಾಚರಗಳಲ್ಲಿಯೂ ಸಮನಾಗಿರ್ತಕ್ಕಂತಹ ಪರಮೇಶ್ವರನೇ ನಾನು ಅಂತೇಳಿ ತಿಳಿ ಗೀತೆ ಹದಿಮೂರು ಇಪ್ಪತ್ತ ಏಳು ಇತ್ಯ ಮಾದ್ಯಾ ಇತ್ಯಾದಿಗಳು ಸದಕ್ಕೆ ಆಧಾರ ದೇಹೇಂದ್ರಿಯಾದಿಲಕ್ಷಣೋಪಾಧಿಭೇದ ದರ್ಶನಂಚ ಅಪೋದ್ಯತೆ ಬಹುಶಃ ಶ್ರುತಿಷು ದೇಹೇಂದ್ರಿಯ ಲಕ್ಷಣ ಉಪಾಧಿ ಭೇದ ದರ್ಶನವು ಬಹಳಷ್ಟು ಶ್ರುತಿಗಳು ದೂರ ಮಾಡ್ತವೆ ಆ ಭೇದವನ್ನು ಅನ್ಯೋ ಅಸಾವನ್ಯೋಹಮಸ್ಮೀತಿ ನಸವೇದ ಅನ್ಯೋ ಅಸೌ ಇವನು ಬೇರೆ ಅನ್ಯೋ ಅಹಂ ನಾನು ಬೇರೆ ಎಂಬುದಾಗಿ ನಸವೇದ ಅವನು ತಿಳಿಯುವುದಿಲ್ಲ ಯಾರು ಜ್ಞಾನಿಯು ಬೃಹಧಾರಣ್ಯ ಉಪನಿಷತ್ತು ಒಂದು ನಾಲ್ಕು ಹತ್ತು ನಾನು ಇವನು ಅಂತೇಳಿ ಭೇದ ಮಾಡುವುದಿಲ್ಲ ಮೃತ್ಯೋ ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಬೃಹಧಾರಣ್ಯಕೋಪನಿಷತ್ತು ನಾಲ್ಕು ನಾಲ್ಕು ಹತ್ತೊಂಬತ್ತು ಅಥವಾ ಮೃತ್ಯುವು ಮೃತ್ಯುವನ್ನು ಹೊಂದುತ್ತಾನೆ ಅಥವಾ ಮೃತ್ಯುವಿನಿಂದಾಗಿ ಅವನು ಮೃತ್ಯುವನ್ನು ಹೊಂದುತ್ತಾನೆ ಯಹ ಇಲ್ಲಿ ನಾನೇವ ಪಶ್ಯತಿ ಅಂಥೇಳಿ ಯಾರ್ದು ಹಿಡಿತಾನು ಅವನು ನಿಜವಾಗಿ ಕಂಡವನಲ್ಲ ನಿಜವಾದ ಜ್ಞಾನಿಯಲ್ಲ ಯಾಕೆ ಆತ್ಮಕ್ಕೆ ಮರಣ ಇಲ್ಲ ಅಮೃತನು ಅತಏವಾಹ ಭಾಷ್ಯಕಾರ ಆದ್ದರಿಂದಲೇ ಶಂಕರಾಚಾರ್ಯರು ಹೇಳ್ತಾರೆ ಭಾಷ್ಯಕಾರರು ಸೂತ್ರ ಭಾಷ್ಯದಲ್ಲಿ ಅಸ್ ಬ್ರಹ್ಮಸೂತ್ರ ಭಾಷೆದಲ್ಲಿ ಸ್ಥಿತೇಚ ಕ್ಷೇತ್ರಜ್ಞ ಪರಮಾತ್ಮ ಏಕತ್ವ ವಿಷಯ ಸಂ ದರ್ಶನಿ ಕ್ಷೇತ್ರಜ್ಞ ಪರಮಾತ್ಮ ಒಬ್ಬನೇ ಕ್ಷೇತ್ರಜ್ಞ ಇಲ್ಲಿ ಎಲ್ಲದರಲ್ಲಿ ಇರತಕ್ಕಂಥವನು ಪರಮಾತ್ಮ ಇವರು ಒಂದೇ ಇಬ್ರು ವಿಷಯ ಸಮ್ಯಕ್ ದರ್ಶನಿ ಈ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಉಂಟಾದಾಗ ಸ್ಥಿತೆ ಕ್ಷೇತ್ರಜ್ಞ ಪರಮಾತ್ಮ ಇತಿ ನಾಮ ಮಾತ್ರ ಭೇದಾತ್ ನೋಡಿ ಅದು ಶಬ್ದ ಮಾತ್ರ ಭೇದ ಕ್ಷೇತ್ರಜ್ಞ ಬೇರೆ ಪರಮಾತ್ಮ ಬೇರೆ ಅಂತ ಶಬ್ದಗಳಿದೆ ಎರಡು ಹೇಗೆ ನಾಮ ಮಾತ್ರ ಭೇದ ಇದೆಯೋ ಕ್ಷೇತ್ರಜ್ಞ ಪರಮಾತ್ಮನೋ ಭಿನ್ನ ಈ ಹೆಸರು ಬೇರೆ ಇದ್ದ ಕೂಡಲೇ ಕ್ಷೇತ್ರಜ್ಞನೋ ಬೇರೆ ಪರಮಾತ್ಮನೂ ಬೇರೆ ಪರಮಾತ್ಮ ಎಂ ಕ್ಷೇತ್ರಜ್ಞಾನದ ಭಿನ್ನ ಪರಮಾತ್ಮ ಕ್ಷೇತ್ರಜ್ಞಗಿಂತ ಬೇರೆ ಇತ್ಯಂ ಜಾತಿಯಕ ಆತ್ಮಭೇದ ವಿಷಯ ಈ ರೀತಿಯಾದ ಈ ಜಾತಿಯ ಆತ್ಮಭೇದ ವಿಷಯಕವಾದಂತಹ ನಿರ್ಬಂಧ ನಿರರ್ಥಕಃ ಅಂತಹ ನಿರ್ಬಂಧ ಯಾವುದಿದೆ ಅದು ನಿರರ್ಥಕವಾದ ವ್ಯರ್ಥವಾದದ್ದು ಅಂದರೆ ಸೂತ್ರಭಾಷೆ ಒಂದು ನಾಲ್ಕು ಇಪ್ಪತ್ತೆರಡು ಪಾದ ನೂರ ಎಪ್ಪತ್ನಾಲ್ಕರಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಅಂದರೆ ಈಗ ಕ್ಷೇತ್ರಜ್ಞ ಅಂತ ಒಂದು ಪದ ಇದೆ ಲೌಕಿಕ ವ್ಯವಹಾರದಲ್ಲಿ ಪರಮಾತ್ಮ ಅಂತ ಒಂದು ಪದ ಇದೆ ಪದಗಳು ಬೇರೆ ಬೇರೆ ಇದ್ದ ಕೂಡಲೇ ಆ ಪದದ ಅರ್ಥ ಆ ಪದದ ತಾತ್ಪರ್ಯ ವ್ಯಕ್ತಿ ಬೇರೆ ಅಂತೇಳಿ ತಿಳಿಯಬಾರ್ದು ಹೇಗೆ ವಿಷ್ಣು ಸಹಸ್ರನಾಮದಲ್ಲಿ ಸಾವಿರ ಹೆಸರುಗಳು ಇದೆಯೋ ವಿಷ್ಣುವಿಗೆ ಶಿವಸಹಸ್ರನಾಮದಲ್ಲಿ ಸಾವಿರ ಹೆಸರು ಶಿವನಿಗೆ ಇದೆಯೋ ಅಥವಾ ಲೈತಾ ಸಹಸ್ರನಾಮದಲ್ಲಿ ದೇವಿಗೆ ಸಾವಿರ ಹೆಸರುಗಳಿದ್ದರೂ ಕೂಡ ಅದೆಲ್ಲವೂ ಒಂದೇ ಶಕ್ತಿಯನ್ನು ಹೇಳ್ತಕ್ಕಂಥದ್ದು ಅಲ್ಲಿ ಬೇರೆ ಬೇರೆ ನಾಮರೂಪಗಳನ್ನು ಹೇಳಿದರೂ ಕೂಡ ಎಲ್ಲವೂ ಒಬ್ಬಳೇ ಆದ ಕಾರಣ ಸಾವಿರ ಹೆಸರುಗಳು ಅಂತ ಬಂತು ಇಲ್ಲದೇ ಸಾವಿರ ವ್ಯಕ್ತಿಗಳು ಅಂತ ಆಗಿಬಿಡ್ತಿತ್ತು ಒಬ್ಬರದ್ದೇ ಸಾವಿರ ಹೆಸರುಗಳು ಅಂತ ಯಾಕೆ ಬಂದದ್ದು ಒಂದೇ ತತ್ವ ಅದಕ್ಕೆ ಸಾವಿರ ಬೇರೆ ಬೇರೆ ನಾನಾ ನಾಮರೂಪಗಳು ಅದೇ ರೀತಿಯಲ್ಲಿ ಕ್ಷೇತ್ರಜ್ಞ ಮತ್ತು ಪರಮಾತ್ಮ ಎರಡು ಒಂದೇ ಹೆಸರುಗಳು ಬೇರೆ ಬೇರೆ ಅಷ್ಟೇ ಕ್ಷೇತ್ರದಲ್ಲೆಲ್ಲ ಇರತಕ್ಕಂಥ ಪರಮಾತ್ಮ ಕ್ಷೇತ್ರ ಅಂದರೆ ಫೀಲ್ಡ್ ಎಲ್ಲ ಈ ಸೃಷ್ಟಿಯಲ್ಲಿ ಅಲ್ಲಲ್ಲಿ ಎಲ್ಲ ಕಡೆ ಹಣರು ಏಣದೃಡಕಾಶಗಳಿರತಕ್ಕಂಥವು ಅವನೇ ಹೆಸರು ಬೇರೆ ಬೇರೆ ಪರಮಾತ್ಮ ಕ್ಷೇತ್ರಜ್ಞ ಅಂತೇಳಿ ಪರಮಾತ್ಮ ಎಲ್ಲೋ ಇದ್ದಾನೆ ಕ್ಷೇತ್ರಜ್ಞ ಇಲ್ಲಿದ್ದಾನೆ ಅಂತೇಳಿ ಅಲ್ಲ ಎಲ್ಲವೂ ಒಬ್ಬನೇ ಅಂಥೇಳಿ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ಪರಮಾತ್ಮನ ಜೀವಭಾವಸ್ತು ವ್ಯವಹಾರಿಕ ಸ್ವ ಸ್ವಾತ್ಮನ್ ಸ್ವ ಆತ್ಮನ್ ಅನ್ಯ ಸ್ವಾತ್ಮನ ಅಧ್ಯಯು ಅಹಂ ಮಮ್ಮ ಅಭಿಮಾನತ್ ಹೇಗೆ ಪರಮಾತ್ಮನಿ ಜೀವಭಾವ ಬಂದದ್ದು ವ್ಯಾವಹಾರಿಕವಾಗಿ ಸ್ವಾತ್ಮನ ಅಧ್ಯ ತನ್ನಲ್ಲಿ ಅಧ್ಯಸ ಮಾಡಿಕೊಂಡು ಆರೋಪ ಮಾಡಿಕೊಂಡಂತಹ ದೇಹೇಂದ್ರಿಯಾದಿಷು ಅಹಂ ಮಮ್ಮ ಅಭಿಮಾನಾತ್ ದೇಹ ಮತ್ತು ಇಂದ್ರಿಯಗಳಲ್ಲಿ ನಾನು ನಾನು ಎನ್ನುತಕ್ಕಂಥ ಅಭಿಮಾನದಿಂದಾಗಿ ನಾನು ನನ್ನದು ಎನ್ನುವ ಅಭಿಮಾನದಿಂದಾಗಿ ಜೀವಭಾವ ಬಂತಷ್ಟೆ ವ್ಯಾವಹಾರಿಕವಾಗಿ ತೇನೈವ ಚ ಅಭಿಮಾನೀನ ಅದೇ ಅಭಿಮಾನದಿಂದ ಪ್ರಮಾತೃತ್ವ ಆತ್ಮಾನ ಆತ್ಮನಿಗೆ ಪ್ರಮಾತೃತ್ವ ಪ್ರಮಾತ ಪ್ರತ್ಯಕ್ಷಾದಿ ಪ್ರಮಾಣ ಈ ಪ್ರಮೇಯ ಅವಗತಿ ವ್ಯವಹಾರ ಅಷ್ಟೇ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಪ್ರಮೇಯ ಗೂಟ ಇದೆ ಪ್ರಮಾತ ಪ್ರಮೇಯ ಪ್ರಮಾಣ ಅಂಥೇಳಿ ಬರ್ತದೆ ಯಾವುದರಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಪ್ರಮಾತ ಅಂದರೆ ಅಳತೆ ಮಾಡುವವು ಇದು ಏನು ಅಂಥೇಳಿ ಪ್ರ ಪ್ರಮಾಣ ಅಂದರೆ ಅದಕ್ಕೆ ಸಾಕ್ಷಿಗಳು ಪ್ರಮೇಯ ಅಂತೇಳಿ ಹೇಳಿದರೆ ಆ ಸಿದ್ಧಾಂತ ಆ ಒಂದು ಅಳತೆ ಮಾಡತಕ್ಕಂಥ ಕಾರ್ಯ ಸಿದ್ಧಾಂತ ಈ ರೀತಿಯ ವ್ಯವಹಾರ ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ ಬಂತು ಈ ಜೀವಭಾವದ ಅಭಿಮಾನದಿಂದ ವ್ಯಾವಹಾರಿಕವಾದಂಥ ದೇಹೇಂದ್ರಿಯಾದಿಗಳು ನನ್ನವು ನಾನು ಎಂಬುದಾಗಿ ತಿಳಿಯುವುದರಿಂದ ತದಪ್ತಮ ಭಾಷೆ ಕಾರೇಣ ಹಾಗಾಗಿ ಅಧ್ಯಾಸ ಭಾಷ್ಯದಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ನಹಿ ಇಂದ್ರಿಯಾಣಿ ಅನುಪಾದಾಯ ಪ್ರತ್ಯಕ್ಷಾದಿಶು ಪ್ರತ್ಯಕ್ಷಾದಿ ವ್ಯವಹಾರ ಸಂಭವತಿ ಪ್ರತ್ಯಕ್ಷಾದಿ ವ್ಯವಹಾರಗಳು ಇಂದ್ರಿಯಾದಿಗಳು ಇಲ್ಲದೇ ಇದ್ದರೆ ಉಂಟಾಗುವುದಿಲ್ಲ ಅಂದರೆ ನಮಗೆ ಇಂದ್ರಿಯಗಳಿಗೆ ಸಿಕ್ಕಿದರೆ ಮಾತ್ರ ನಾವು ನಂಬುತ್ತೇವೆ ಪ್ರತ್ಯಕ್ಷವಾಗಿ ಖಂಡಿದೆ ಅಂತ ಹೇಳ್ತೇವೆ ಕಣ್ಣು ಕಿವಿ ಮಗು ನಾಲ್ಕಿ ಚರ್ಮಗಳಿಗೆ ನಚ ಅಧಿಷ್ಠಾನಂ ಅಂತರೇಣ ಇಂದ್ರಿಯಾಣಾಂ ವ್ಯವಹಾರ ಸಂಭವತಿ ಬೇರೆ ಯಾವುದೇ ಆಧಾರದಿಂದ ಇಂದ್ರಿಯಗಳ ವ್ಯವಹಾರವಾಗಲಿಕ್ಕೆ ಸಾಧ್ಯ ಇಲ್ಲ ಇಂದ್ರಿಯಗಳಿಂದಲೇ ಆಗಬೇಕಷ್ಟೇ ಇಂದ್ರಿಯ ವ್ಯವಹಾರಗಳು ನನಧ್ಯಸ್ಥ ಆತ್ಮಭಾವೇನ ದೇಹಿನ ಕಶ್ಚಿತ್ ವ್ಯಾಪ್ರಿಯತೆ ಅನಧ್ಯಸ್ಥ ಅಧ್ಯಸವಿಲ್ಲದಂತಹ ಅಂದರೆ ಆರೋಪ ಮಾಡದೇ ಇರತಕ್ಕಂತಹ ಆತ್ಮಭಾವ ಯಾವುದಿದೆ ಅಂತಹ ಆತ್ಮಭಾವದ ದೇಹದಿಂದ ಕಚ್ಚಿತ್ ವ್ಯಾಪ್ರಿಯಾರು ಕೂಡ ವ್ಯವಹರಿಸುವುದಿಲ್ಲ ನೇತಸ್ವಸ್ ಅಸತಿ ಇದೆಲ್ಲವೂ ಇಲ್ಲದಿರುವಾಗ ಅಸಂಗಸ ಆತ್ಮನಃ ಪ್ರಮಾತೃತ್ವ ಉಪಪದ್ಯತೆ ಹಾಗಾಗಿ ಅಸಂಗನ ಅಂತ ಆತ್ಮನಿಗೆ ಪ್ರಮಾತ ಅವನೇ ಅಳತೆ ಮಾಡತಕ್ಕಂಥವನು ಪ್ರಮಾಣವನ್ನು ಹ್ಞೂ ಇತ್ಯಾದಿಗಳನ್ನು ನಾಚ ಪ್ರಮಾತೃತ್ವ ಅಂತರೇಣ ಪ್ರಮಾಣ ಪ್ರವೃತ್ತಿರಸ್ತಿ ಪ್ರಮಾತ್ರು ಇಲ್ಲದೇ ಪ್ರಮಾಣವೂ ಇಲ್ಲ ಪ್ರಮಾತೃವನ್ನು ಹೊರತುಪಡಿಸಿ ಪ್ರಮಾಣ ಪ್ರವೃತ್ತಿ ಇಲ್ಲ ಯಾಕೆ ಪ್ರಮಾಣ ಇದು ಅಂತೇಳಿ ಹೇಳತಕ್ಕಂಥ ಒಬ್ಬ ಪ್ರಮಾತೃ ಬೇಕೇ ಈಗ ಸಾಕ್ಷಿ ಹೇಳಬೇಕಿದ್ರೆ ಸಾಕ್ಷಿ ಹೇಳುವವ ಬೇಕೇ ಬೇಕು ಸಾಕ್ಷಿ ಪ್ರಕ್ರಿಯೆ ಸಾಕ್ಷಿ ಹೇಳುವವ ಯಾರು ಅವನು ತಸ್ಮತ್ ಹಾಗಾಗಿ ಅವಿದ್ಯಾವತ್ ವಿಷಯ್ಯವ ಪ್ರತ್ಯಕ್ಷಾದಿ ಪ್ರಮಾಣ ಅವಿಧ್ಯೆಯಂತೆ ವಿಷಯಾದಿಗಳು ಕೂಡ ಪ್ರತ್ಯಕ್ಷಾಧಿ ವಿಷಯಗಳು ಯಾವುದು ಯಾವ ಪ್ರಮಾಣವಾಗ್ತವೆ ಅವಿಧ್ಯೆಯಂತೆ ಅಂದರೆ ಇಂದ್ರಿಯಗೋಚರವಾದವು ಪ್ರತ್ಯಕ್ಷಾಧಿ ಪ್ರಮಾಣಗಳು ಆದರೆ ಆತ್ಮನೂ ಇಂದ್ರಿಯ ಗೋಚರನಲ್ಲ ಅಂತೇಳಿ ಹೇಳ್ತಾರೆ ಇಲ್ಲಿ ತಾವಸ್ಥಾ ಜೀವಸ ಅದೇ ರೀತಿಯಲ್ಲಿ ಅವಿದ್ಯಾವಸ್ಥೆಯಲ್ಲಿ ಅವಿದ್ಯಾ ಅಂದರೆ ಅಜ್ಞಾನದ ಮಾಯ ಅವಸ್ಥೆಯಲ್ಲಿಯೇ ಜೀವನಿಗೆ ಪ್ರತ್ಯಕ್ಷಾದಿ ಪ್ರಮಾಣ ವ್ಯವಹಾರ ಇತಿ ವಿಜ್ಞಾನ ಪ್ರತ್ಯಕ್ಷಾದಿ ಪ್ರಮಾಣಗಳ ವ್ಯವಹಾರ ಇಂದ್ರಿಯಗಳು ನನ್ನವು ನಾನು ದೇಹ ಇತ್ಯಾದಿಗಳ ಪ್ರಮಾಣ ನಾನು ನನ್ನೊಂದಿನ್ನುವ ವ್ಯವಹಾರ ಇದ್ದಾಗ ಮಾತ್ರ ಯಾವುದು ಜೀವನಿಗೆ ಈ ಪ್ರಮಾಣಗಳು ಹೊಂದುತ್ತವೆ ಪ್ರತ್ಯಕ್ಷಾದಿ ಅಂತೆ ವಿಜ್ಞಾ ಇದೆ ಅಂದರೆ ತಿಳಿದು ಬರ್ತದೆ ಯತ್ ಹಿ ಇತರಂ ಬವತಿ ತದಿತರ ಇತರಂ ಪಶ್ಯತಿ ತದಿತರ ಇತರಂ ಜಿಘ್ರತಿ ತದಿತರ ಇತರ ರಸಯತೆ ತದಿತರ ತಸ್ಮತ್ತಂತೇಳಿ ಅದರಿಂದಾಗಿ ಯಾವಾಗ ದ್ವೈತ ಉಂಟಾಗ್ತದೋ ಅಂದರೆ ಎರಡು ಇದೆ ಅಂತೇಳಿ ಯಾವಾಗ ತಿಳಿತಾನೋ ಒಬ್ಬ ವ್ಯಕ್ತಿ ಆವಾಗ ಒಬ್ಬನು ಇನ್ನೊಂದನ್ನು ನೋಡ್ತಾನೆ ಇನ್ನೊಂದನ್ನು ಆಘ್ರಾಣಿಸ್ತಾನೆ ಇನ್ನೊಂದನ್ನು ರುಚಿ ನೋಡ್ತಾನೆ ಹ್ಞೂ ಇನ್ನೊಂದರ ಎದುರಿಗೆ ಮಾತಾಡ್ತಾನೆ ತದಿತರ ಇತರ ಇನ್ನೊಬ್ಬನ ಮಾತನ್ನು ಕೇಳ್ತಾನೆ ತದಿತರ ಇತರಂ ಮನುತೆ ಹಾಂ ಇನ್ನೊಬ್ಬನನ್ನು ಇನ್ನೊಬ್ಬ ಅಂತೇಳಿ ತಿಳಿತಾನೆ ತದಿತರ ಇತರಂ ಸ್ಪೃಶತಿ ತಸ್ಮಾತ್ ಇತರ ಇತರಂ ಸ್ಪೃಶತೆ ಒಬ್ಬನು ಇನ್ನೊಬ್ಬನನ್ನು ಮುಟ್ಟತಾನೆ ತದಿತರಹ ಇತರಂ ವಿಜಾನತೆ ಒಬ್ಬನು ಇನ್ನೊಬ್ಬನನ್ನು ತಿಳಿತಾನೆ ಬೃಹದಾರ್ಣೆ ಉಪನಿಷತ್ ನಾಲ್ಕು ಐದು ಹದಿನೈದು ಹೇಳ್ತದೆ ಯಾವಾಗ ದ್ವೈತ ಭಾವ ಇದೆಯೋ ಆವಾಗ ಒಂದು ಇನ್ನೊಂದನ್ನು ತಿಳಿಯಲಿಕ್ಕೆ ಸಾಧ್ಯ ಆತ್ಮೈಕತ್ವ ವಿಜ್ಞಾನದಶಾಯಾಂತು ಆದರೆ ಆತ್ಮ ಒಂದೇ ಇರತಕ್ಕಂಥದ್ದು ವಿಜ್ಞಾನ ವಿಶೇಷವಾದ ಜ್ಞಾನ ಅವಿದ್ಯೆಯನ್ನು ಹೊರತುಪಡಿಸಿದ ಜ್ಞಾನ ಯಾವಾಗಿದೆಯೋ ಆ ಸ್ಥಿತಿಯಲ್ಲಿ ನ ಪ್ರಮಾಣ ಪ್ರಮೇಯ ವ್ಯವಹಾರ ಇತ್ಯೆ ಪ್ರಮಾಣ ಪ್ರಮೇಯ ವ್ಯವಹಾರ ಇಲ್ಲ ಯಾಕೆ ಅಲ್ಲಿ ಪ್ರಮಾತೃವು ಪ್ರಮಾಣವು ಪ್ರಮೇಯವು ಎಲ್ಲವೂ ಒಬ್ಬನೇ ಅದೇ ಆತ್ಮ ಪ್ರಮಾತ ಅವನಿ ಪ್ರಮಾಣ ಅವನಿ ಪ್ರಮೇಯವು ಅವನು ಹಾಗಾಗಿ ಅಲ್ಲಿ ಅವುಗಳ ಅವಶ್ಯಕತೆ ಇರುವುದಿಲ್ಲ ಯಾರು ಅರ್ವ ಆತ್ಮೇವ ಅಭೂತ್ ತತ್ ಕಂ ಪಶ್ಯೇತ್ ಯಾವಾಗ ಆದರೂ ಈತನಿಗೆ ಎಲ್ಲವೂ ಆತ್ಮವೇ ಆಗಿ ತಾನೇ ಆಗಿ ಕಂಡು ಬರ್ತದೋ ಆವಾಗ ಯಾರಿಂದ ಯಾವುದರಿಂದ ಯಾರನ್ನು ನೋಡಲಿ ಯಾರಿಂದ ಯಾರನ್ನ ಆಗ್ರಾಣಿಸಲಿ ಯಾವುದನ್ನು ಯಾರಿಂದ ಯಾವುದನ್ನು ರುಚಿ ನೋಡಲಿ ಯಾರಿಂದ ಯಾವುದನ್ನು ಯಾರಿಗೆ ಕುರಿ ಯಾರ ಯಾರು ಯಾರಿಗೆ ಹೇಳ್ತಾರೆ ಯಾರು ಏನನ್ನು ಯಾರದ್ದು ಯಾರ ಮಾತನ್ನು ಕೇಳ್ತಾರೆ ಅಂದರೆ ಯಾರು ಏನನ್ನು ತಿಳಿಯಬಲ್ಲರು ಯಾರಿಂದ ಏನನ್ನು ಮುಟ್ಟಲಿಕ್ಕೆ ಸಾಧ್ಯ ಯಾರಿಂದ ಏನನ್ನು ತಿಳಿಲಿಕ್ಕೆ ಸಾಧ್ಯ ಅಂತೇಳಿ ಬೃಹದಣೆಗೆ ಉಪನಿಷತ್ನಾಲ್ಕು ಐದು ಹದಿನೈದು ಅಂತ ಹೇಳ್ತೀವಿ ಯಾಕೆ ಎಲ್ಲವೂ ಒಂದೇ ಅಂತೇಳಿ ಯಾವಾಗ ಭಾವ ಆತ್ಮಭಾವವೇ ಎಲ್ಲವೂ ಆತ್ಮವೇ ಅಂತೇಳಿ ವಿಶೇಷವಾಗಿ ತಿಳ್ಕೊಂಡಾಗ ಪಾರಮಾರ್ಥಿಕವಾಗಿ ಆಗ ಇನ್ನೊಂದು ಅಂತ ಎಲ್ಲಿದೆ ತಿಳೀಲಿಕ್ಕೆ ತನ್ನನ್ನು ಹೊರತುಪಡಿಸಿ ಆತ್ಮನನ್ನು ಹೊರತುಪಡಿಸಿ ಇನ್ನೊಂದಂತೂ ಇಲ್ಲ ಯದಾಪಿ ನಿತ್ಯಶುಧ್ಧಬು ಆತ್ಮನಃ ಅವಿದ್ಯಾಕಲ್ ಜೀವತ್ವ ಪ್ರತೃತ್ವೃ ಪರಿವೀ ಯಾವಾಗ ನಿತ್ಯಶುಧು ಆತ್ಮನಗೆ ಅವಿದಿ ಜೀವತ್ವ ಪ್ರಮತ್ವಕೃತರಿವಚೇದ್ಞಾನ ಅಥವಾ ಅಜ್ಞಾನ ಯಾವ ಉಂಟಾಯಿತು ಆವಾಗ್ಲೂ ತೀವ್ರ ಸ್ವರುಪೀತೆಯ ಪಾರಿಕ ಸ್ವರುಪ ಅವಿಕಾರ ವಿಕಾರ ವಿಲೇ ಆಗಿದೆ ತದೇತತ್ ತಸ್ಮ ಹಾಗೇ ಇದು ಪರಮಾರ್ಥ ಆತ್ಮತತ್ತೌ ಆತ್ಮತಿಧಾರಯಿಷುಣಾ ಹಾಗಾಗಿ ಇದು ಪರಮಾರ್ಥ ಆತ್ಮತತ್ವವನ್ನು ಅವಧಾರಣೆ ಮಾಡಲು ಇಚ್ಛೆಯುಳ್ಳವರಿಗೆ ಈ ರೀತಿಯಾದ ಜ್ಞಾನ ಉಂಟಾಗ್ತದೆ ಅಂತಹ ಇಚ್ಛೆಯುಳ್ಳಂತಹ ಏವ ಎಪದೇಶ್ಯತೆ ಅಂತಹ ಮಂತ್ರದಿಂದ ಉಪದೇಶಿಸಲ್ಪಡ್ತದೆ ಇದು ಪರಮಾರ್ಥತ್ವವನ್ನು ಹೇಳತಕ್ಕಂತಹ ಯಾವುದದು ದ್ವಾಪರ್ಣ ಸಯುಜ ಸಖಾಜ ಸಮಾನ ವೃಕ್ಷಂ ಪರೈಜಸ್ ಪರಿಶಸ್ವಜಾತಿ ತಯೋರನ್ಯ ಪಿಪ್ಪಲಂ ಸ್ವಾ ಅನಷ್ಟೋ ಅಭಿಚಾಕಿ ಮೊಂಡಕೋಪನಿಷತ್ತು ಮೂರು ಒಂದು ಒಂದು ಇಂಬುದಾಗಿ ಅತ್ರ ಹಿ ಮಂತ್ರೇ ಈ ಮಂತ್ರದಲ್ಲಿ ಅಹಂ ಪ್ರತ್ಯಯ ವಿಷಯತ್ ಪ್ರಸ್ಧ ಜೀವ ಅಹಂ ಪ್ರತ್ಯಯದಿಂದ ವಿಷಯ ಅಹಂ ಪ್ರತ್ಯಯ ವಿಷಯದಿಂದ ಪ್ರಸಿದ್ಧನಾದಂಥ ಜೀವನ ನಾನು ಅಂತೇಳಿ ಕರ್ತ ಭೋಕ್ತ ಚ ಪುರುಷ ಶಬ್ದ ನಿರ್ದೇಶ್ಯತೆ ಕರ್ತೃ ಭೋಕ್ತೃವಾಗಿರ್ತಕ್ಕಂಥ ಪುರುಷ ಶಬ್ದ ನಿರ್ದೇಶಿಸಲ್ಪಡ್ತಾನೆ ತತ್ ಸಾಕ್ಷಿ ಚ ಸಾಕ್ಷಿ ಆದರೂ ಭೋಕ್ತೃತ್ವ ಅಸಂಸ್ಪೃಷ್ಟ ಭೋಕ್ತೃತ್ವದಿಂದ ಸ್ಪರ್ಶಿತನಾಗದೆ ಸ್ಪರ್ಶಗೊಳ್ಳದೆ ಈಶೇನ ಇಲ್ಲಿ ಸ್ಪಷ್ಟ ಈಶಶದಿಂದ ವ್ಯವಹರಿಸಲ್ಪಟ್ಟಿದೆ ಅಂತ ಹೇಳಿ ಸ್ಪಷ್ಟವಾಗ್ತದೆ ಅಗ್ನೇರಿವ ವಿಸ್ಫುಲಿಂಗ ಪರಮಾತ್ಮನ ಎಂಶ ಅಪಿ ಅಗ್ನಿಯ ಕಿಡಿಯು ಪರಮಾತ್ಮನ ಅಂಶದಂತೆಯೂ ಕೂಡ ಅಥವಾ ದೇಹೇಂದ್ರಿಯ ಸಂಘಾತೆ ಪ್ರವಿಷ್ಟೇ ಅವಿಕೃತ ಪರಮಾತ್ಮ ಪರಮಾತ್ಮ ಅನ್ ದೇಹೇಂದ್ರಿಯಾದಿ ಸಮೂಹಗಳಲ್ಲಿ ಪ್ರವೇಶಿಸ ಪ್ರವೇಶಿಸಿರತಕ್ಕಂತಹ ಅವಿಕೃತನಾದ ವಿಕಾರವಿಲ್ಲದ ಪರಮಾತ್ಮನಾದರೂ ಆದರೂ ಕೂಡ ಅವಿದ್ಯಾದಿ ವ್ಯವಧಾನ ಅಂತ ಅವಿದ್ಯಾದಿ ವ್ಯವಹಾರಗಳಿಂದ ತಿರೋಹಿತ ಜ್ಞಾನ ಐಶ್ವರ್ಯ ಶಕ್ತಿ ಭವತಿ ಜ್ಞಾನ ಐಶ್ವರ್ಯ ಶಕ್ತಿ ಇಲ್ಲದವನ ಆಗಿಬಿಡ್ತಾನೆ ಜೀವ ವ್ಯವಹಾರ ವ್ಯವಹಾರದಲ್ಲಿ ಅವು ಯಾವುದೂ ಇಲ್ಲದೆ ಅವಿದ್ಯಾ ಜ್ಞಾನದಿಂದಾಗಿ ಆ ಕಾರಣದಿಂದಾಗಿ ಜ್ಞಾನೈಶ್ವರ್ಯ ಶಕ್ತಿಗಳು ಇಲ್ಲದವನಾಗಿ ತೋರಿಬರ್ತಾನೆ ಜೀವನಾಗಿ ಅಜ್ಞಾನದ ತದುತ್ತಮ ಭಾಷೆ ಅದನ್ನೇ ಶಂಕರಾಚಾರ್ಯರ ಭಾಷ್ಯದಲ್ಲಿ ಸೂತ್ರಭಾಷ್ಯದಲ್ಲಿ ಹೇಳಿದೆ ಸೋಪಿತು ಜೀವಸ ಜ್ಞಾನೈಶ್ವರೀಯ ತಿರೋಭಾವೋ ದೇಹಯೋಗ ದೇಹಯೋಗದಿಂದಾಗಿ ಆ ಜೀವಾ ಜೀವನಿಗೆ ಜ್ಞಾನ ಐಶ್ವರ್ಯಾದಿಗಳು ಇಲ್ಲದಾಗುವಂಥದ್ದು ಆಗುವಂಥದ್ದು ದೇಹೇಂದ್ರಿಯ ಮನೋಬುದ್ಧಿ ವಿಷಯ ವೇದನಾ ಯೋಗಾತ್ ತಿಳಿವಿಕೆ ದೇಹ ಮನೋಬುದ್ಧಿ ವಿಷಯಗಳನ್ನು ತಿಳಿಯುವುದರ ಮೂಲಕವಾಗಿ ಭಾವತಿ ಅದರಿಂದಾಗಿ ಆಗ್ತದೆ ಯಾವುದು ಜ್ಞಾನ ಐಶ್ವರ್ಯ ಈ ಥರ ಆದಿಗಳು ಅಸ್ತಿ ಚ ಅತ್ರ ಉಪಮಾ ಇದಕ್ಕೆ ಹೋಲಿಕೆ ಇದೆ ಯಥಾ ಹೇಗೆಂದರೆ ಅಗ್ನೇರ್ ದಹನ ಪ್ರಕಾಶ ಪ್ರಕಾಶನಸಿ ಅರು ಅರುಣಿಗತಿಯ ದಹನ ಪ್ರಕಾಶನೆ ತಿೋಹಿತೆ ಯಥವಾ ಭಸ್ಮ್ ಛನ್ನ ಬೂದಿ ಮುಚ್ಚಿದ ಕಿಂಡದಂತೆ ಎವ್ ಅಲ್ಲಿ ಕಂಡು ಬರುವುದಿಲ್ಲ ಉರಿಯುತ್ತಿರುವ ಅಗ್ನಿ ಇದ್ದರೂ ಕೂಡ ಬೂದಿ ಮುಚ್ಚಿದ್ರೆ ಒಳಗೆ ಬೆಂಕಿತ್ತು ಕಾಣುವುದಿಲ್ವೋ ಹೇಗೆ ಅದೇ ರೀತಿಯಲ್ಲಿ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪಕೃತ ದೇಹಾದಿ ಉಪಾಧಿಯೋಗ ಅವ್ಯೆಯಿಂದ ಉಂಟಾದಂತಹ ಜ್ಞಾನದಿಂದ ಉಂಟಾದಂತಹ ನಾಮರೂಪಾದಿ ಉಪಾಧಿಗಳ ಬಲದ ಆವರಣದಿಂದ ತದವಿವೇಕ ಭ್ರಮಕೃತೋ ಆ ಅವಿವೇಕ ಭ್ರಮೆಯಿಂದ ಜೀವಸ ಜ್ಞಾನ ಈಶ್ವರಿಯ ಜೀವನಿಗೆ ಜ್ಞಾನ ಈಶ್ವರ ತೊಡೆತನ ಇತ್ಯಾದಿಗಳು ತಿರೋಭಾವ ಇಲ್ಲವಾಗ್ತದೆ ಇಲ್ಲಯವಾಗ್ತವೆ ಅಂತ ಹೇಳಿ ಸೂತ್ರಭಾಷ್ಯ ಮೂರು ಎರಡು ಪಾದ ಇನ್ನೂರ ನಲವತ್ತೇಳು ಇತಿ ಎಂಬುದಾಗಿ ಈ ರೀತಿಯಾಗಿ ಹೇಳ್ತದೆ ಇದು ನಾವು ಜೀವನ ಅಂದರೆ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತು ತರ್ಕ ಇದರ ಬಗ್ಗೆ ಹೇಳ್ತಾ ಇದ್ದೇವೆ ಈ ರೀತಿಯಾಗಿ ಮುಂದಿನ ಭಾಗವನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರ ಅರ್ಪಿತ ಮಸ್ತು ಶ್ರೀ ಓಂ ತತ್ಸತ್ ಇಲ್ಲಿಗೆ ಹನ್ನೆರಡನೆಯ ಭಾಗ ಮುಗಿಯಿತು ವಿಶುದ್ಧ ವೇದಾಂತ ಪರಿಭಾಷ ನಾಳೆ ಹನ್ನೆರಡನೇ ಹದಿಮೂರನೇ ಭಾಗವನ್ನು ನೋಡೋಣ ನಾಳೆ